ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಸ್ವರೂಪದೇಹದಲ್ಲಿ ನರಸಿಂಹರೂಪವು ಪರಮಾತ್ಮನ ಉಪಾಸನೆ ಅದರಿಂದ ಫಲ ಏನು ಅನ್ನೋದನ್ನು ತಿಳಿಸಿ ಅಪಮೃತ್ಯು ಪರಿಹಾರವೇ ಫಲ ಅಂತ ಹೇಳ್ತಾರೆ ಮತ್ತೆ ಚಿದೇಹದ ಒಳಗೆ ಎಂಬತ್ತು ಸಾವಿರದ ಏಳುನೂರ ಇಪ್ಪತ್ತೈದು ನಿತ್ಯದಲ್ಲಿ ಹಗಲು ಪಪ್ಪ ಅಪಮೃತ್ಯುವಿಗೆ ತಾ ಮೃತ್ಯು ಎನಿಸುವ ಮೃತ್ಯ ವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ ಲಕ್ಷ್ಮೀ ನರಸಿಂಹದೇವರ ಉಪಾಸನೆಯಿಂದ ಅಪಮೃತ್ಯು ಪರಿಹಾರ ಸಂಸ್ಕೃತ ವರ್ಣಮಾಲೆಯಲ್ಲಿ ಕೊನೆಯ ಅಕ್ಷರ ಕ್ಷ ಏನಿದ ಸಂಯುಕ್ತಾಕ್ಷರ ಕ ಮತ್ತೆ ಕ್ಷ ಸೇರಿ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಲಕ್ಷ್ಮೀ ನರಸಿಂಹ ಬಿಜಾಕ್ಷರ ಮಂತ್ರ ಜೀವಾಂತರ್ಗತ ರೂಪನು ಲಕ್ಷ್ಮೀ ನರಸಿಂಹ ರೂಪಾಂತ ಅಂತ ನ ಐದು ರ ಎರಡು ಸಿ ಸಕಾರ ಏಳು ಸೊನ್ನೆಗೆ ಸೊನ್ನೆ ಹ ಎಂಟನೇ ಅಕ್ಷರ ಅದನ್ನು ಅಂಕ ನಂಬಾಮಗತಿ ರೂಪಗಳು ಬರ್ತಾ ಇದೆ ಇಷ್ಟು ರೂಪಗಳಿಂದ ಭಗವಂತ ಜೀವರ ಸ್ವರೂಪ ದೇಹದಲ್ಲಿತ್ತು ಪ್ರತಿನಿತ್ಯ ಜೀವರಿಗೆ ಬರ್ತಕ್ಕಂಥ ಎಲ್ಲ ದುರಿತಗಳನ್ನು ಕೂಡ ಪರಿಹಾರ ಮಾಡ್ತಾನೆ ಮೃತ್ಯುವಿಗೆ ತ ಅಪಮೃತ್ಯುವಿಗೆ ತ ಮೃತ್ಯುವೆಂದನೆಸೆ ಮುಂದೆ ಹೇಳ್ತಾರೆ ಜ್ವರಹಾರ ಪಯನಾರ ಸಿಂಹನ ಸ್ಮರಣೆ ಮಾಡ್ತದೆ ದುರಿತ ರಾಶಿಗಳ ಹೃದಯ ಪೋಪೋ ತರಣಿ ಬಿಂಬವ ಕಂಡ ಅಂತ ಅದಕ್ಕೆ ಇಲ್ಲಿ ತಿಳಿಸ್ತಾರೆ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವನೆಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು ಅದಕ್ಕೆ ಅಪಮೃತ್ಯು ಆದರೆ ಪರಿಹಾರ ಮಾಡಲಿಕ್ಕೆ ಬರ್ತಾಯಿದೆ ನರಸಿಂಹರೂಪಿ ಪರಮಾತ್ಮನ ಉಪಾಸನೆಯಿಂದ ಕಾಲ ಮೃತ್ಯು ಆದರೆ ಅದಕ್ಕೆ ಪರಿಹಾರ ಇಲ್ಲ ಅದೆಲ್ಲರಿಗೂ ಬರುವಂಥದ್ದೇ ನಿತ್ಯದಲ್ಲಿ ಹಗರಲೆರಡು ಪಪ್ಪ ಅಪಮೃತ್ಯುವಿಗೆ ಅಂತ ನಿತ್ಯದಲ್ಲಿ ಎಂಥ ಅಪಮೃತ್ಯು ಬರ್ತಾ ಇದೆ ಅಂದರೆ ಹರಿ ವಿಸ್ಮರಣೆನೇ ದೊಡ್ಡ ಮೃತ್ಯು ಅಂತ ಅಪಮೃತ್ಯು ಅಂತೇಳಿ ಈ ರೀತಿಯಾಗಿ ಸಿದ್ದೇಹದೊಳಗೆ ಭಾರಭೃತ್ ಆಧಾರ ಆಧೇಯ ಅಂತೆಲ್ಲ ಹೇಳಿದಾಗ ಭಾರೃತ್ತನ್ನು ಹೆಸರಿನಿಂದ ಸಾವಿರದ ಆರುನೂರ ರೂಪಗಳು ಆಧಾರ ಇನ್ನೂರ ನಲ್ವತ್ತೆರಡು ಆ ನೂರ ನಲವತ್ತ ಎರಡು ಅಂತ ಹೇಳಿದ್ವಿ ಅದಷ್ಟೂ ಸಂಗ್ರಹಾತ್ಮಕವಾಗಿ ಎರಡು ಸಾವಿರದ ಅಂತ ಹಿಂದೆ ತಿಳಿಸಿದ್ವಿ ಈಗ ಎಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಗಳಿಂದ ಪರಮಾತ್ಮ ಅಂತ ನರಸಿಂಹ ರೂಪಿ ಪ್ರತಿಷ್ಠೆಯನ್ನು ಹೇಳಿದ್ದಾರೆ ಜೀವ ಸ್ವರೂಪದಲ್ಲಿ ವಿಶೇಷ ಏನು ಸರ್ವತ್ರ ಭಗವಂತ ಇದಾನಲ್ಲ ಅಂತ ಪ್ರಶ್ನೆ ಬಂದರೆ ಪರಮಾಣು ಪ್ರದೇಶಿ ಅನಂತ ಜೀವರಾಶಯ ಒಂದು ಪರಮಾಣುವಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶದಲ್ಲೂ ಅನಂತ ಜೀವರಾಶಿಗಳಿದೆ ಅಷ್ಟು ಸೂಕ್ಷ್ಮವಾಗಿರತ್ತೆ ಜೀವರ ಸ್ವರೂಪ ಶರೀರ ಸಂಸಾರವಸ್ಥೆ ಒಳಗೆ ಕೊನೆಯ ಕೂದಲು ಅಂಥೇಳಿ ಒನ್ ಡಿವೈಡೆಡ್ ಬೈ ಹತ್ತು ಸಾವಿರ ಮಾಡಿದ್ರೆ ಎಷ್ಟು ಸಣ್ಣ ಸೂಕ್ಷ್ಮ ಪರಿಮಾಣ ಬರುತ್ತೋ ಅಷ್ಟು ವಿಧಿ ಭವ ಆದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರ ಅಧಿಕ ಇಲ್ಲ ಎಂದಿಗೂ ಜೀವ ಪರಿಮಾಣ ಅಂತ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಜೀವರ ಸ್ವರೂಪದೇಹದ ಪರಿಮಾಣ ಅಥವಾ ಗಾತ್ರ ಎಷ್ಟಿದೆ ಅಂತ ಕೇಳಿದ್ರೆ ಒಂದು ಡಿವೈಡೆಡ್ ಬೈ ಹತ್ತು ಸಾವಿರ ಅಂತಾದರೆ ಎಷ್ಟು ಸೂಕ್ಷ್ಮ ಅಂಶ ಬರ್ತಾಯಿದೆಯೋ ಅಷ್ಟು ಅಂತಹ ಸೂಕ್ಷ್ಮ ಶರೀರದಲ್ಲಿ ಪರಮಾತ್ಮ ಅದಕ್ಕಿಂತ ಸೂಕ್ಷ್ಮನಾಗಿ ಅದರೊಳಗೆ ಇರ್ತಾನೆ ಆ ಶರೀರದೊಳಗೆ ಇರ್ತಾನೆ ಎಷ್ಟು ರೂಪಗಳಿಂದ ಇರ್ತಾನೆ ಅಂದರೆ ಜೀವ ಸ್ವರೂಪ ಶರೀರದೊಳಗೆ ಅದಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ರೂಪ ಎಂಬತ್ತು ಸಾವಿರದ ರೂಪಗಳಿಂದ ಅಣೋರಣೀಯನಾಗಿ ಪರಮಾತ್ಮ ಅಲ್ಲಿರ್ತಾನೆ ಇದು ನಮ್ಮ ಕಲ್ಪನೆಗೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಕಸ್ಮಾತ್ ಅವನು ನಮ್ಮ ಕಲ್ಪನೆಗೆ ರೀಚ್ ಆಗ್ತಾನೆ ಅವನು ಅಂತ ಅರ್ಥ ಆದರೆ ಅವನ ಅನಂತ ನಿಸ್ಸೀಹ ಮಹಿಮಾ ಅಂತ ಆಗೋದಿಲ್ಲ ನರಸಿಂಹ ಗಾಯತ್ರಿ ಮಂತ್ರದಲ್ಲಿ ಮೂರನೇ ಪಾದ ತನ್ನೋನಂತ ಪ್ರಚೋದಯ ಅನಂತ ಅನಂತನಾಗಿರ್ತಕ್ಕಂಥ ನರಸಿಂಹ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರೇರಿಸಲಿ ಅಂತ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ನರಸಿಂಹ ಅಖಿಲ ಜ್ಞಾನ ಮತಧ್ವಾಂತ ದಿವಾಕರ ಜಯ ತಮಿತ್ ಇಂತಹ ನರಸಿಂಹ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ನೃಸಿಂಹಾದಿ ಕಮನ್ನೆಚ್ಚ ದುರಿತಾದಿ ನಿವೃತ್ತಯೇ ಎಲ್ಲ ರೀತಿಯಾಗಿರ್ತಕ್ಕಂಥ ದುರಿತಗಳಿಂದ ಪರಿಹಾರ ಅನ್ನೋದು ಆಗ್ತಾ ಇದೆ ಹೀಗೆ ಪರಮಾತ್ಮ ನಮ್ಮ ಸ್ವರೂಪ ದೇಹದೊಳಗೆ ಎಂಬತ್ತು ಸಾವಿರದ ರೂಪಗಳಿಂದ ಇರ್ತಾನೆ ಈ ನರಸಿಂಹ ರೂಪಗಳ ಸಂಖ್ಯೆ ಆಯಿತು ಆಕಾರ ಏನು ಕಾರ್ಯ ಏನು ಅಂತಂದ್ರೆ ಜೀವರಿಗೆ ನಿತ್ಯದಲ್ಲಿ ಹಗಲಿರುಳು ಬಪ್ಪ ಅಪಮೃತ್ಯುವಿಗೆ ತಾ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮಿಹಂ ಅಂತ ಅಪಮೃತ್ಯು ಅಂತಂದರೆ ದುರ್ಮರಣ ಅಂತ ಮೃತ್ಯುವಿಗೂ ಮೃತ್ಯು ಅಂತಂದರೆ ಅವನನ್ನು ನರಸಿಂಹ ರೂಪಿ ಅಂತ ಪ್ರಸಿದ್ಧ ನರಸಿಂಹ ಅನುಷ್ಠು ಪಂತದಲ್ಲಿ ಉಗ್ರ ನರಸಿಂಹನನ್ನು ಮೃತ್ಯುಂ ಮೃತ್ಯುಂ ನಮಾಮಿಹಂ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ ಉಗ್ರಂ ವೀರಂ ಅಂದರೆ ಉಗ್ರ ರೂಪದಿಂದ ಕಂಬದಿಂದ ಒಡಮೂಡಿ ಬಂದಿರತಕ್ಕಂಥ ನರಸಿಂಹ ಪ್ರಲ್ಹಾದನಿಗೆ ಮೃತ್ಯು ಸ್ವರೂಪನಾಗಿದ್ದ ಹಿರಣ್ಯ ಸೀಳಿ ಮೃತ್ಯು ಅಂತ ಅನಿಸ್ಕೊಂಡವನು ವೀರ ನರಸಿಂಹ ಬಾಹ್ಯ ದೇಹದಲ್ಲಿ ಬಾಹ್ಯದೇಹದಲ್ಲಿ ಅಥವಾ ಸ್ಥೂಲ ದೇಹದಲ್ಲಿ ಜನನ ಮರಣ ಅನ್ನೋದಿದೆ ಅದು ಅನಿತ್ಯವಾಗಿರ್ತಕ್ಕಂಥ ಶರೀರ ಅಲ್ಲಿ ಮೃತ್ಯುವಿಗೆ ಮೃತ್ಯುವಾಗಿ ರಕ್ಷಿಸಲಿ ಸ್ವರೂಪ ಶರೀರದಲ್ಲಿ ಜನನ ಮರಣಗಳಿಲ್ಲ ಅದು ನಿತ್ಯ ನಿತ್ಯವಾದ ಶರೀರದಲ್ಲಿ ಭಗವಂತ ನರಸಿಂಹ ರೂಪದಿಂದ ಎಂಬತ್ತು ರೂಪಗಳಿಂದ ಇದ್ದು ರಕ್ಷಣೆ ಮಾಡಿ ಅಪಮೃತ್ಯುವನ್ನು ಪರಿಹಾರ ಮಾಡ್ತಾನೆ ಅಂದರೆ ಏನರ್ಥ ಅಲ್ಲ ಅವನಿಗೇನು ಕೆಲಸ ಅಂತ ಪ್ರಶ್ನೆ ಬಂದರೆ ನಿತ್ಯದಲ್ಲೇ ಹಗಲಿರುಳು ಪಪ್ಪ ಅಪಮೃತ್ಯುವಿಗೆ ತಾ ಮೃತ್ಯು ಎನಿಸುವ ಅಂತ ಹೇಳಿದರು ನಿತ್ಯದಲ್ಲೂ ಹರಿವಿಸ್ಮರಣೆ ಶರೀರ ನಿತ್ಯ ಸರಿಯೇ ಆದರೆ ನಿತ್ಯದಲ್ಲೂ ಕೂಡ ನಾನಾ ರೀತಿಯಾಗಿರ್ತಕ್ಕಂಥ ಅಪಮೃತ್ಯು ಅಥವಾ ಪರಮಾತ್ಮನ ಮಾಡೋದು ಗುರುಗಳ ದ್ರೋಹ ಮಾಡೋದು ಜ್ಞಾನಿಗಳ ದ್ರೋಹ ಮಾಡೋದು ಈ ರೀತಿಯಾಗಿ ನಾನಾ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನು ಜೀವ ಮಾಡ್ತಾನೇ ಇರ್ತಾನೆ ಆದ್ದರಿಂದ ಅಪಮೃತ್ಯು ಪರಿಹಾರ ಅಂದರೆ ಬಂದ ಮೃತ್ಯುವನ್ನು ದೂರ ಮಾಡೋದಷ್ಟೇ ಅಲ್ಲ ಇನ್ನು ಬಾರದೇ ಇರತಕ್ಕಂಥ ಅಥವಾ ಬರಬಹುದಾಗಿರ್ತಕ್ಕಂಥ ಮೃತ್ಯುವನ್ನು ನಿತ್ಯನೂ ಬಾರದೇ ಇದ್ದಂತೆ ಮಾಡೋದೆ ಅಪಮೃತ್ಯು ಪರಿಹಾರ ಅಂತ ಇದನ್ನು ನರಸಿಂಹರೂಪಿ ಪರಮಾತ್ಮ ಜೀವರ ಸ್ವರೂಪ ಶರೀರದಲ್ಲಿ ಇದ್ದು ಮಾಡ್ತಾನೆ ಬಾಹ್ಯ ಶರೀರದಲ್ಲಿ ಅದು ಅನಿತ್ಯ ಆದ್ದರಿಂದ ಅನಿತ್ಯವನ್ನು ಅನಿತ್ಯವನ್ನಾಗಿಸೋದಕ್ಕೋಸ್ಕರ ಮೃತ್ಯುವನ್ನು ಬರೆಸ್ತಾನೆ ಅಂದರೆ ಅಪಮೃತ್ಯನ್ನು ಬಾರದಂತೆ ಮಾಡ್ತಾನೆ ಭಗವಂತ ಅಪಮೃತ್ಯುವಿಗೆ ಹಗಲು ರಾತ್ರಿಯಿಂದ ಭೇದ ಇಲ್ಲ ಯಾವಾಗ ಬೇಕಾದರೂ ಬರ್ಬೋದು ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು ಆದ್ದರಿಂದ ಹಗಲು ಈರುಳು ಬರಬಹುದಾಗಿರ್ತಕ್ಕಂಥ ಅಪಮೃತ್ಯುವಿಗೆ ತಾ ಮೃತ್ಯುವಾಗಿ ಜೀವರನ್ನು ಸಂರಕ್ಷಣೆ ಮಾಡ್ತಾನೆ ಜೀವನ ಯಜ್ಞ ನಿರ್ವಿಘ್ನ ಪರಿಸಮಾಪ್ತಿ ಆಗಬೇಕು ಅಂತಾದರೆ ಅಪಮೃತ್ಯು ಅನ್ನೋದು ಹರಿಸ್ ವಿಸ್ಮರಣೆ ಇತ್ಯಾದಿ ಯಾವುದೇ ಕೂಡ ಪ್ರತಿಬಂಧಕಗಳು ಉಂಟಾಗಬಾರದು ಈ ರೀತಿಯಾಗಿ ನರಸಿಂಹರೂಪಿ ಪರಮಾತ್ಮ ಎಂಬತ್ತು ರೂಪಗಳಿಂದ ನಮ್ಮ ಸ್ವರೂಪ ದೇಹದಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಈ ಎಲ್ಲ ಪ್ರತಿಬಂಧಕಗಳನ್ನು ಕೂಡ ನಾಶ ಮಾಡ್ತಾನೆ ಯಾಕೆ ಮಾಡ್ತಾನೆ ಅಂದರೆ ವೃತ್ಯ ಒತ್ಸಲ ಭಯವಿನಾಶನ ಭಗವಂತ ಯೋಗ್ಯ ಜೀವರು ಅನಾದಿಯಿಂದ ವೃತ್ಯರಾಗಿರ್ತಕ್ಕಂಥವರು ಅವರಲ್ಲಿ ಭಗವಂತನಿಗೆ ಅನಾದಿಯಿಂದ ವಿಶೇಷವಾಗಿರ್ತಕ್ಕಂಥ ವಾತ್ಸಲ್ಯ ಆದ್ದರಿಂದ ಭಗವಂತ ಅವರ ಮೃತ್ಯು ಭಯವನ್ನು ನಾಶ ಮಾಡ್ತಾನೆ ಭಕ್ತರಿಗೆ ಕಾಲೇ ಮೃತ್ಯು ಭಯ ಇರೋದಿಲ್ಲ ಅದು ಜೀವನ ಯಜ್ಞದ ಪವಿತ್ರವಾಗಿರ್ತಕ್ಕಂಥ ಅಂತ್ಯಷ್ಟಿ ಅಂತೇಳಿ ಜೀವನ ಯಜ್ಞ ಅಲ್ಲ ಆದಮೇಲೆ ಮರಣ ಅನ್ನೋದೇ ಒಂದು ಅವಭೃತ ಸ್ಥಾನ ಇದ್ದಂತೆ ಯಜ್ಞ ಪೂರ್ತಿ ಮಾಡಿರ್ತಕ್ಕಂಥ ಧನ್ಯತಾ ಮನೋಭಾವನೆ ಇರುತ್ತೆ ಜ್ಞಾನಿಗಳಾದವರಿಗೆ ಅವರು ಅಪಮೃತ್ಯುವಿಗೆ ಮಾತ್ರ ಹೆದರ್ತಾರೆ ಯಜ್ಞ ಭಂಗ ಆಗೋದು ಅದಕ್ಕೆ ಅಪಮೃತ್ಯು ಭಯ ಆದ್ದರಿಂದ ಈ ಜೀವನ ಯಜ್ಞ ಈ ರೀತಿಯಾಗಿ ಮಧ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಾಧೆಗೆ ಒಳಗಾಗದಂತೆ ಆ ಪರಮಾತ್ಮನನ್ನು ಉಪಾಸನೆ ಮಾಡಿ ಅಪಮೃತ್ಯುವನ್ನು ಪರಿಹಾರವನ್ನ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ ಈ ನರಸಿಂಹ ಭಯವಿನಾಶನ ಅಂತ ಕರೆಸ್ಕೊತಾನೆ ಸ್ವರೂಪ ಶರೀರದಲ್ಲಿ ಮೃತ್ಯುನೇ ಇಲ್ಲ ಭಯವಿನಾಶನಾಗಿರ್ತಕ್ಕಂಥ ನರಸಿಂಹ ಅವನಿಗೇನು ಕೆಲಸ ಈ ರೀತಿಯಾಗಿ ಮಾತಾಡಬಾರ್ದು ಭಾಗ್ಯ ಸಂಪನ್ನ ನರಸಿಂಹ ಅಖಿಲ ಜ್ಞಾನ ಮತಧ್ವಾಂತ ಅಂತ ಹೇಳಿದಂಗೆ ಜಯತ್ಯಮಿತಾನ ಸುಖ ಶಕ್ತಿ ಅಂತ ಸುಖ ಶಕ್ತಿ ಸುಖಶಕ್ತಿ ಪಯೋನಿಧಿಹಿ ಅಂತ ನರಸಿಂಹರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಸುಖ ಮತ್ತೆ ಶಕ್ತಿಗಳೇ ಭಾಗ್ಯಗಳು ಆದ್ದರಿಂದ ಆ ಜೀವ ತನ್ನ ಜೀವನ ಯಜ್ಞವನ್ನು ಅನಾಯಾಸವಾಗಿ ಸುಖವಾಗಿ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಬೇಕು ಅಂತಾದರೆ ಅಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳಿಗೆ ಭಂಗ ಬರೋದಾಗಲಿ ಅಪಮೃತ್ಯು ಬರೋದಾಗಲಿ ಇದ್ಯಾವುದೂ ಆಗಬಾರ್ದು ಇದು ಯಾವುದೂ ಆಗಬಾರ್ದು ಅಂತಾದರೂ ನರಸಿಂಹರೂಪ ಪರಮಾತ್ಮನನ್ನು ಉಪಾಸನೆ ಮಾಡಲೇಬೇಕು ಅಂತ ಈ ರೀತಿಯಾಗಿ ಎಲ್ಲೇ ತಿಳಿಸ್ತಾರೆ ನಿಜ ಮೃತ್ಯು ಅಲ್ಲದೇ ಇರತಕ್ಕಂಥ ಮರಣಕ್ಕೆ ಸದೃಶವಾದ ಘೋರವಾಗಿರ್ತಕ್ಕಂಥ ರೋಗ ರುಜಿನಾದಿಗಳು ವ್ಯಾಧಿ ಉಪದ್ರವಗಳು ಇದೆಲ್ಲ ಶರೀರಕ್ಕೆ ಬರ್ತಕ್ಕಂಥದ್ದು ಅದಕ್ಕೆ ಅಪಮೃತ್ಯು ಅಥವಾ ಆಘಾತ ಅಂತ ಇಂತಹ ಆಕಸ್ಮಿಕ ಘಟನೆಗಳು ನಮ್ಮ ನಿತ್ಯ ಜೀವನದಲ್ಲಿ ಸದಾಕಾಲ ಬರ್ತಾನೆ ಇರುತ್ತೆ ಅಥವಾ ಪಂಚಭೂತಗಳಿಂದ ಅಗ್ನಿ ಜಲ ಇತ್ಯಾದಿ ವಾಯು ಆಮೇಲೆ ವಾಹನ ಹಿಂಗೆ ನಾನಾ ಕಾರಣಗಳಿಂದ ಅಪಮೃತ್ಯು ಬರುತ್ತೆ ಆ ಎಲ್ಲ ಅಪಮೃತ್ಯುಗಳು ಪರಿಹಾರ ಆಗಬೇಕು ಅಂತಾದರೆ ಕ್ಷಕಾರ ಬೀಜಶಬ್ದ ವಾಚ್ಯನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ರೂಪವನ್ನು ಉಪಾಸನೆ ಮಾಡಿದರೆ ಅಪಮೃತ್ಯು ಅನ್ನೋದು ಪರಿಹಾರ ಆಗ್ತಾಯಿದೆ ಜೀವನ ಯಜ್ಞ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗತ್ತೆ ಇಂತಹ ಅಪಮೃತ್ಯು ನಿವಾರಕನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ಸ್ವಾಮಿ ಭತ್ತ ವತ್ಸಲ ಶರಣಾಗತ ವತ್ಸಲ ಆಗಿದ್ದರಿಂದನೇ ಭಾಗವತೋತ್ತಮರಾಗಿರ್ತಕ್ಕಂಥ ನಿಜವೃತ್ಯರಾಗಿರ್ತಕ್ಕಂಥ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಲು ಸತ್ಯಂ ವಿಧಾತು ನಿಜವೃತ್ಯ ಭಾಷಿ ಕಂಬದಿಂದ ಬಂದು ಮೃತ್ಯನಿಗೆ ಒದಗಿರ್ತಕ್ಕಂಥ ಅಪಮೃತ್ಯುವನ್ನು ಪರಿಹಾರ ಮಾಡಿರ್ತಕ್ಕಂಥ ಪರಮ ಪರಮಾತ್ಮ ಜೀವರಿಗೆ ಭಕ್ತರಿಗೆ ಬರ್ತಕ್ಕಂಥ ಸಮಸ್ತ ಭಯಗಳನ್ನು ನಿವಾರಣೆ ಮಾಡಿ ಸದಾ ಸಂರಕ್ಷಣೆಯನ್ನು ಮಾಡ್ತಾನೆ ಅಂತಹ ಭಯವಿನಾಶನಾಗಿರ್ತಕ್ಕಂತಹ ಪರಮಾತ್ಮನನ್ನು ಷಡ್ಗುಣೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಭಾಗ್ಯನಿಧಿ ಭಾಗ್ಯ ಸಂಪನ್ನ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಕರುಡೆಯಿಂದ ಅಂಥ ಭಕ್ತರಿಗೆ ಭಗವಂತ ತನ್ನ ಅನುಗ್ರಹಕ್ಕೆ ಕಾರಣ ಸಾಮಗ್ರಿಗಳಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವಿಷಯ ವೈರಾಗ್ಯವನ್ನು ದೈವೀ ಸಂಪತ್ತನ್ನು ಭಾ ಭಾಗ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣವಸ್ತು